ಪ್ರಸಿದ್ಧ ವಿದ್ವಾಂಸರ ನೆಲೆ ಗುಂಡೋಪ್ಪಂತ್ ರಸ್ತೆ ಬೆಂಗಳೂರಿನಲ್ಲಿ ಆರ್ಕಾ ಶ್ರೀನಿವಾಸ ಚಾಲು ರಸ್ತೆಯಿಂದ ಪೇಟಿಗೆ ಹೋಗುವ ರಸ್ತೆಯೊಂದು ಮಾರ್ಕೆಟಿನ ಉತ್ತರದ ಕಡೆ ಇದೆಯಷ್ಟೇ ಆ ರಸ್ತೆಗೆ ದಿವಾನ್ ಗುಂಡೋಪಂದರ ಬೀದಿ ಎಂದು ಹೆಸರು ದಿವಾನ್ ಎಂಬುದು ಕನ್ನಡದಲ್ಲಿ ಬಹುಕಾಲದಿಂದ ರೂಢಿ ಇರುವ ಪದ ಅದರ ಮೂಲ ಮೂಲ ಯಾವ ಭಾಷೆಯಾದೋ ನಮಗೆ ನನಗೆ ತಿಳಿಯದು ಮರಾಠಿಯಲ್ಲೋ ಹಿಂದಿಯಲ್ಲೋ ಆ ಮಾತು ಬಳಕೆಯಲ್ಲಿದೆ ಅದರ ಬಳಕೆಯ ಅರ್ಥ ಒಂದಾನೊಂದು ಕಚೇರಿಯ ಅಥವಾ ಸಂಸ್ಥೆಯ ಮುಖ್ಯ ಕಾರ್ಯಕರ್ತ ಎಂದು ಆಫೀಸಿನ ಮುಖ್ಯಸ್ಥ ಎಂದು ಈ ಅರ್ಥವನ್ನು ಮಠದ ದಿವಾನರು ಎಂಬ ಪ್ರಯೋಗದಲ್ಲಿ ಕಾಣಬಹುದು ಮೈಸೂರಿನಲ್ಲಿ ಚೀಫ್ ಕಮಿಷನರುಗಳ ಕಾಲದಲ್ಲಿ ಆಫೀಸ್ ಮ್ಯಾನೇಜರ್ ಆಗಿದ್ದವನಿಗೆ ದಿವಾನ್ ಎಂದು ವ್ಯವಹಾರ ವ್ಯವಹಾರ ಉದಾಹರಣೆ ದಿವಾನ್ ಕೃಷ್ಣ ನಾಯ್ಡು ಹೈದರ್ ಟಿಪ್ಪು ನವಾಬರ ಮಂತ್ರಿ ಪೂರ್ಣಯ ಪೂರ್ಣಯನವರಿಗಿದ್ದ ಹುದ್ದೆಯು ಅಂತಾದೆ ಅದರಂತೆ ಕಮಿಷನರ್ಗಳ ಕಾಲದಲ್ಲಿ ಅವರ ಆಫೀಸಿನ ದಿವಾನರಾಗಿದ್ದವರು ಗುಂಡೋಪಂತರು ಇವರ ವಿಷಯದಲ್ಲಿ ಎರಡು ಕಥೆಯನ್ನು ಕೇಳಿದ್ದೇನೆ ಅವರ ಕಾಲದಲ್ಲಿ ಸರ್ಕಾರಕ್ಕೆ ಜನ ಸುಂಕಗಳು ತೆರಿಗೆಗಳು ಹೆಚ್ಚಾದವಂತೆ ಇದರಿಂದ ಹುಟ್ಟಿತು ಡೆಮಾಕ್ರೆಸಿಯ ಪದ್ಯ ತೆಲುಗಿನಲ್ಲಿ ಗುಂಡೋಪಂಥುಣಿ ದಿವಾನಗಿರಿಲೋ ದಂಡಗಮೆಂಡಾಯ ಗುಂಡ್ ಗುಂಡೋಪಂತರು ವೈಯಕ್ತಿಕವಾಗಿ ಉದಾರಿಗಳೆಂದು ತೋರುತ್ತದೆ ಅವರಲ್ಲಿ ಒಬ್ಬ ಯಾಚಕನು ಹೋಗಿ ಬೇಡಿದಾಗ ಅವರು ಅರ್ಧ ರೂಪಾಯಿ ಎಂಟಾಣೆ ಕೊಟ್ಟರಂತೆ ಯಾಚಕನು ತೃಪ್ತನಾಗದೆ ಗುಂಡೋಪಂತಲು ಅರ್ಧ ರೂಪಾಯಿಯ ಗುಂಡೋಪಂತರ ರೂಪ ಅರ್ಧವಾಗಿಬಿಟ್ಟಿತು ಎಂದನಂತೆ ಒಡನೆಯೇ ಗುಂಡೋಪಂತರ ತೇಜಸ್ಸು ಸತ್ವವು ಹುಡುಗಿ ಹೋಯಿತಂತೆ ಆಗವರು ಅವರು ಪುನರಾಲೋಚನೆ ಮಾಡಿ ಇನ್ನೊಂದರ್ಧ ರೂಪಾಯಿಯನ್ನು ತೇಜಸ್ಕೊಟ್ಟರಂತೆ ಆಗ ಯಾಚಕನು ದೃಪ್ ತೃಪ್ತನಾಗಿ ಗುಂಡೋಪಂತಲು ಹೋ ರೂಪಾಯ ಎಂದನಂತೆ. ಕೂಡಲೇ ಗುಂಡೋಪಂತರ ತೇಜಸ್ತ್ವವು ಹಿಂದಕ್ಕೆ ಬಂದು ಪೂರ್ಣವಾದವಂತೆ ಗುಂಡೋಪಂತಲು ಅರ್ಧ ರೂಪಾಯಿ ಎಂಬುದಕ್ಕೆ ಎರಡರ್ಥ ಗುಂಡೋಪಂತರು ಕೊಡುವುದು ಅರ್ಧ ರೂಪಾಯಿಯನ್ನೇ ಅವರ ಯೋಗ್ಯತೆ ಅಷ್ಟೇನೇ ಎರಡನೇದು ಗುಂಡೋಪಂತರ ಸ್ವರೂಪ ಕಾಂತಿಸತ್ವ ಅರ್ಧಕ್ಕಿಳಿಯಿತು ಗುಂಡೋಪಂತಲು ಹೋರೂಪಾಯ ಎಂಬುದಕ್ಕೂ ಎರಡರ್ಥ ಗುಂಡೋಪಂತರು ಒಂದು ಅಕಂಡ ರೂಪಕ್ಕೆ ಬಂದರು ಗುಂಡೋಪಂತರು ಒಂದು ಗಟ್ಟಿ ರೂಪಾಯಿ ಕೊಟ್ಟರು ಪೂರ್ಣ ರೂಪಾಯ ಎಂಬ ಪಾಠಾಂತರವೂ ಕವಿ ವಾಕ್ಯದ ಪ್ರಭಾವವನ್ನು ತೋರಿಸುವುದು ಈ ದೃಷ್ಟಾಂತ ಭವಭೂತಿ ಹೇಳಿದ್ದಾನಷ್ಟೇ ಕವಿಯಾಂ ಪುನರಾಧ್ಯ ವಾಚಮರ್ ಮರ್ತನು ದಾವತಿ ಕವಿಯ ಬಾಯಿಂದ ಹೊರ ಮಾತುಗಳನ್ನು ಅನುಸರಿಸಿ ಸಂಗತಿಗಳು ನಡೆಯುತ್ತವಂತೆ ಹೀಗೆಯ ಪ್ರಸಿದ್ಧರಾದವರು ದಿವಾನ್ ಗುಂಡೋಪಂತರು ಅವರು ಮಾಧ್ವದೇಶಸ್ಥ ಬ್ರಾಹ್ಮಣರು ಅವರ ಹೆಸರಿನಲ್ಲಿ ಗುಂಡೋಪಂತ ಅಗ್ರಹಾರವೆಂಬ ಅಗ್ರಹಾರವು ಬೆಂಗಳೂರಿನಲ್ಲಿ ಬೆಂಗಳೂರಿನ ಸಮೀಪದಲ್ಲಿದೆ ಗುಂಡೋಪಂತರ ಮನೆಯವರ ಹೆಸರನ್ನು ಬೀದಿಯ ಉತ್ತರ ಶ್ರೇಣಿಯ ಮನೆಗಳ ಮಧ್ಯದಲ್ಲಿದೆ ಆ ಕಟ್ಟಡದಲ್ಲಿ ಐರಿಷ್ ಪ್ರೆಸ್ ಎಂಬ ಮುದ್ರಣಾಲಯವು ಕರ್ನಾಟಕ ಪತ್ರಿಕೆಯ ಕಾರ್ಯಾಲಯವು ಕೆಲವರ್ಷ ನಡೆದವು ತರುವಾಯ ಅದರಲ್ಲಿ ರಾಜತರಿ ಚರಿತ ವಿಚಾರದ ರಾವ್ ಬಹದ್ದೂರ್ ಹಯವದನರಾಯರ ಮೈಸೂರು ಇಕನಾಮಿಕ್ ರೆವ್ಯೂ ಪತ್ರಿಕೆಯ ಕಾರ್ಯಾಲಯವಿತ್ತು ಆ ತರುವಾಯ ಬಾಳೆಕಾಯಿ ಮೊದಲವುಗಳ ಮಂಡಿಗಳು ಪ್ರಾರಂಭವಾದವು ಸದಾಶಿವರಾಯರ ಗಾಯನ ಗುಂಡೋಪಂತರ ಕಾಲದಲ್ಲಿ ಈ ಕಟ್ಟಡದಲ್ಲಿ ಪೂಜೆ ಪುನಸ್ ಪುರಸ್ಕಾರಗಳು ಬ್ರಾಹ್ಮಣ ಸಂತರ್ಪಣೆಗಳು ವಿಶೇಷವಾಗಿ ನಡೆಯುತ್ತಿದ್ದವಂತೆ ಈ ಕಟ್ಟಡದ ಮುಂದುಗಡೆಯ ಮಹಡಿಯ ಮೇಲಿನ ಹಜಾರದಲ್ಲಿ ಕರ್ನಾಟಕ ಪತ್ರಿಕೆಯ ಕಚೇರಿ ಇದ್ದ ಒಂದು ಸಾರಿ ಬಾಯಿರಿ ಸಂಗೀತ ಕಚೇರಿಯಾಯಿತಂತೆ ಭಾರತಿ ಸಂಪಂಗಿರಾಮಯ್ಯನವರು ನನಗೆ ಹೇಳಿದರು ಆ ದಿನ ಹಾಡಿದವರು ಪ್ರಸಿದ್ಧ ಕಾರರಾದ ಮೈಸೂರು ಸದಾಶಿವರಾಯರಂತೆ ಸಭೆ ತುಂಬು ಸಭೆ ಆ ಹಜಾರದ ಪೂರ್ವದ ಕಡೆಯ ಗೋಡಿಯ ಗೂಡಿನಲ್ಲಿ ಶ್ರೀಕೃಷ್ಣ ಪಟಾ ಶೋಭಿಸುತ್ತಿದ್ದುದನ್ನು ನಾನು ನೋಡಿದ್ದೇನೆ ಅದರಲ್ಲಿ ರಾಧಾರುಕ್ಮಿಣಿ ಸಮೇತನಾದ ಶ್ರೀಕೃಷ್ಣ ಸಾರ್ವಭೌಮನು ಉಭಯ ಬಾರ್ಯೆಯರ ಹೆಗಲ ಮೇಲೆ ಕೈಯಾಡಿಸುತ್ತಿರುವಂತಿತ್ತು ಒಳ್ಳೆ ರಾಜವರ್ತಿ ಬಣ್ಣದ ಕೆಲಸ ಹಟ್ ಪಟದ ಸೈಜು ನಾಲ್ಕೈದು ಎತ್ತರ ನಾಲ್ಕೈದಡಿ ಅಗಲ ಪಟಕ್ಕೆ ಗಾಜು ಹಾಕಿ ಮುಚ್ಚುವ ಬಾಗಿಲು ಇತ್ತು ಪೂಜೆ ಭಜನೆಗಳ ಕಾಲದಲ್ಲಿ ಬಾಗಿಲುಗಳನ್ನು ತೆರೆದು ಸಿಂಗರಿಸುತ್ತಿದ್ದರು ಸದಾ ಶಿವರಾಯರು ಈ ಪಟದ ಮುಂದೆ ಕುಳಿತು ಹಾಡುತ್ತಾ ನರಸಿಂಹುಡು ಉದಯಂಚೆನು ಎಂಬ ಕೀರ್ತನೆಯನ್ನು ಆರಂಭಿಸಿದರು ಸಭೆಯೆಲ್ಲ ಪುಲಂಕಿತವಾಯಿತು ಸದಾಶಿವರಾಯರಿಗೆ ಆವೇಶವೇರಿತು ನೀದು ಪರಮಾತ್ಭುತ ಮಯನ ಎಂಬ ಚರಣವನ್ನು ಹೇಳುವಾಗ ಉಚ್ಚ ಸ್ಥಾಯಿಯಲ್ಲಿ ಭಗವಂತನನ್ನು ಕೀರ್ತಿಸಲು ಆರಂಭಿಸಿದರಂತೆ ಪಟದ ಮುಂದೆ ಇದ್ದ ದೀಪಗಳ ಉರಿ ಬುಗ್ಗೆದ್ದು ಬುಗ್ಗೆಂದು ಮೇಲಕ್ಕೆದ್ದಿತಂತೆ ಸಭಿಕರು ವಿಸ್ಮಯದಿಂದ ನೋಡುತ್ತಿದ್ದಂತೆಯೇ ಪಟದ ಗಾಜುಗಳು ಬಿರಿದು ಪಟ್ಟೆಂದು ಶಬ್ದವಾಯಿತಂತೆ ಜನಕ್ಕೆಲ್ಲ ಆಶ್ಚರ್ಯ ಮಾತ್ರ ಮಾತ್ರವಲ್ಲದೆ ಭಯಭಕ್ತಿಗಳ ಅನುಭವವೂ ಆಯಿತು ಸದಾಶಿವರಾಯರು ಎದ್ದು ಪಟಕ್ಕೆ ಮಂಗಳಾರತಿ ಮಾಡಿ ಮಂಗಳ ಹರಡಿದರಂತೆ ಸಿದ್ದಿಕಟ್ಟೆ ಗುಂಡುಪಂತರ ಮನೆಗೆ ಪೂರ್ವದ ಕಡೆ ಒಂದೆರಡು ಮನೆ ಬಿಟ್ಟು ಪೂರ್ಣಯ್ಯನವರ ಸತ್ರವೂ ಅಲ್ಲೊಂದು ಬಾವಿಯೂ ಗುಡಿಯೂ ಇವೆ ವಾಚಕರು ಇದನ್ನು ದೃಷ್ಟಿಯಲ್ಲಿರಿಸಿಕೊಳ್ಳಬೇಕು ವಿದ್ಯಾನಿಧಿ ವಾಸುದೇವಶಾಸ್ತ್ರಿಗಳ ಮನೆ ಗುಂಡುಪಂತರ ಮನೆಗೂ ಪೂರ್ಣಯ್ಯನವರ ಸತ್ರಕ್ಕೂ ನಡುವಣದು ಈ ಪ್ರದೇಶಕ್ಕೆ ಸಿದ್ದಿಕಟ್ಟೆ ಎಂದು ಹೆಸರು ಅಲ್ಲಿ ಆ ಕಾಲದಲ್ಲಿ ಮಾಧ್ವ ಬ್ರಾಹ್ಮಣ ಸ್ಮಾರತ ರ ಕೇರಿಗಳಿದ್ದವು ಈ ಕಾರಣದಿಂದಲೂ ಮೇಲೆ ಸತ್ರಕ್ಕೆ ಪ್ರಾಶಸ್ತ್ಯ ಉಂಟಾಗಿತ್ತು ವಾಸುದೇವ ಶಾಸ್ತ್ರಿಗಳ ಮನೆ ಸ್ಮಾರತ ಮಂಡಳಿಯ ಕೇಂದ್ರ ಸ್ಥಾನ ಪೂರ್ಣಯ್ಯನವರ ಸತ್ರ ಮಾಧ್ವ ಮಂಡಳಿಯ ರಾಜಧಾನಿ ಎರಡು ಕಡೆಗಳಲ್ಲೂ ವಿದ್ಯಾರ್ಥಿಗಳು ಅಶನಾರ್ಥಿಗಳು ಭತ್ತಿಯಾಗಿದ್ದರು ಲಡಾಯಿ ಸ್ಮಾರ್ಥ ಯುವಕರು ಮಾಧ್ವ ಯುವಕರು ಹೀಗೆ ಪಕ್ಕಪಕ್ಕದಲ್ಲಿದ್ದದ್ದು ಎರಡು ಮಡಕೆಗಳನ್ನು ಒಂದು ಹಗ್ಗದ ಎರಡು ತುದಿಗಳಿಗೆ ಕಟ್ಟಿ ಡಿಕ್ಕಿ ಹೊಳಿಸುವಂತಾಗಿತ್ತು ಇಬ್ಬರಿಗೂ ದಿನ ವಾಗ್ವಾದ ಶಂಕರಾಚಾರ್ಯರು ಹೀಗೆ ಮಾಡಿದರು ಎಂದು ಒಬ್ಬರು ಹೇಳಿದರೆ ಮಧ್ವಾಚಾರ್ಯರು ಹಾಂಗೆ ಮಾಡಿದರು ಎಂದು ಇನ್ನೊಬ್ಬರು ಅಂಬೋಣ ಶಂಕರಾಚಾರ್ಯರು ಹೇಳಿದ್ದನ್ನು ಮಾಧ್ವಾಚಾರ್ಯರು ಹೇಗೆ ಖಂಡನೆ ಮಾಡಿದರು ಎಂದು ಉತ್ತರ ಮಾಧ್ವಾಚಾರ್ಯರು ಖಂಡಿಸಿದ್ದನು ಸುರೇಶ್ವರಾಚಾರ್ಯರು ಹಾಗೆ ಮಂಡಿಸಿದರು ಎಂದು ಪ್ರತಿಕರ್ತರ್ಕ ಈ ತರ್ಕ ಪ್ರತಿ ತರ್ಕಗಳು ಆಗಾಗ ವಿಪರೀತಕ್ಕೆ ಬರುತ್ತಿದ್ದವು ಒಂದು ದಿನ ತರ್ಕದ ಅತಿರೇಕದಲ್ಲಿ ಉಭಯ ಪಕ್ಷಗಳಿಗೂ ತಾಳ್ಮೆ ತಪ್ಪಿ ಕೈಕೆ ಸೇರಿತು ಹೊಡೆದಾಟವಾಯಿತು ಯಾರೋ ಹೋಗಿ ಪೊಲೀಸರನ್ನು ಕರೆತಂದರು ಪೊಲೀಸಿನವರು ಉಭಯ ಪಕ್ಷಗಳವರನ್ನು ಹಿಡಿದು ಲಾಕ್ಅಪ್ ಗೊಯ್ದು ಸಿಟಿ ಮ್ಯಾಜಿಸ್ಟ್ರೇಟರ ಮುಂದೆ ಪಿರಿಯಾದು ಹಾಕಿದರು ಆಗ ಸಿಟಿ ಮ್ಯಾಜಿಸ್ಟ್ರೇಟರಾಗಿದ್ದವರು ವೈದ್ಯನಾಥಯ್ಯರ್ ಎಂಬವರಂತೆ ಅವರು ಫಿರಿಯಾದನ್ನು ಕೇಳಿ ಸೌಮ್ಯದಿಂದ ತಪಶೀಲು ವಿಚಾರಿಸಿಕೊಂಡರಂತೆ ಅವರು ಕೈದಿಗಳನ್ನು ಕುರಿತು ಹೇಳಿದರು ಏನ್ರಯ್ಯ ಶಂಕರಾಚಾರ್ಯರಿದ್ದದ್ದು ಯಾವಾಗ ಎಲ್ಲಿ ಮಧ್ವಾಚಾರ್ಯರಿದ್ದದು ಯಾವಾಗ ಎಲ್ಲಿ ನಿಮಗೆ ತಿಳಿದಿದೆಯೇ ಉತ್ತರ ನಮಗೆ ತಿಳಿಯೋದು ಕಾಲ ದೇಶ ಪರಿಜ್ಞಾನವಿಲ್ಲದೆ ಪುಂಡಾಟಕ್ಕೆ ಹೋಗಿದ್ದಿರಲ್ಲ ಒಳ್ಳೆಯದು ನೀವು ಚಿಕ್ಕ ವಯಸ್ಸಿನವರಾದದ್ದರಿಂದ ನಿಮ್ಮನ್ನು ಕ್ರೂರವಾಗಿ ದಂಡಿಸುವುದಕ್ಕೆ ನನಗೆ ಇಷ್ಟವಿಲ್ಲ ನೀವುಗಳು ಇನ್ನು ಮುಂದೆ ವಿಹಿತ ರೀತಿಯಲ್ಲಿರುವಂತೆ ಮುಚ್ಚಳಿಕೆ ಬರೆದುಕೊಟ್ಟರೆ ನಿಮ್ಮನ್ನು ಖುಲಾಸೆ ಮಾಡಿಸುವುದಾಗುತ್ತದೆ ಕೈದಿಗಳು ಸಂತೋಷದಿಂದ ಒಪ್ಪಿದರು ಹೀಗೆ ಒಂದು ವರ್ಷ ವಾಯ್ದೆಯ ಮುಚ್ಚಳಿಕೆಯನ್ನು ಬರೆದುಕೊಟ್ಟ ಮೇಲೆ ಆ ವಿದ್ಯಾರ್ಥಿಗಳಿಗೆ ಬಿಡುಗಡೆಯಾಯಿತು ಮತ್ತೆ ಅಂಥ ಪುಂಡಾಟ ತಲೆ ಎತ್ತಲಿಲ್ಲ